ೋತಃ ಮಧುನಾ ತೋಕ್ಷಿರುದೃಷ್ಟೈಲಾನು ದೃಢಯತಿ ಮೊದಲು ಎಲ್ಲಿ ನದಿ ಹರಿಯುತ್ತಿತ್ತೋ ಅಲ್ಲಿ ಈಗ ಉಸುಬು ತುಂಬಿ ಮರಳು ಕಾಡಾಗಿದೆ ನಡಿಯಾದರೂ ತನ್ನ ಪೂರ್ವಪಾತ್ರವನ್ನು ಬಿಟ್ಟು ಬೇರೆಯಾಗಿ ಹರಿಯುತ್ತಿದೆ ಕಾಡುಗಳು ಎಂದರೆ ಆಗ ದಟ್ಟವಾಗಿ ಬೆಳೆದಿದ್ದ ಕಡೆ ಈಗ ಬಿಡು ಬಿಟ್ಟಿದೆ ಆಗ ಬಿಡು ಬಿಟ್ಟಿದ್ದ ಜಾಗದಲ್ಲಿ ಈಗ ಗಿಡಮರಗಳು ಮರಗಳು ಹಬ್ಬಿವೆ ಆ ಹೊತ್ತಿನಿಂದ ಇಂದಿಗೆ ಬಹುಕಾಲ ಕಳೆದಿದೆ ಆದ್ದರಿಂದ ಗುರುತುಗಳು ಅರಿಸಿ ಹೋಗಿ ಇದು ಆ ಪ್ರದೇಶವಲ್ಲದೆ ಬೇರೆ ಯಾವುದೋ ಎಂಬಂತೆ ತೋರುತ್ತಿದೆ ಆದರೆ ಇದು ಅದೇ ಜಾಗವೇ ಎಂದು ನಿಶ್ಚಯ ಮಾಡಿಕೊಳ್ಳಲು ಬೆಟ್ಟಗಳು ಸ್ಥಿರವಾಗಿ ನಿಂತಿವೆ ಬೆಟ್ಟಗಳನ್ನು ನೋಡಿ ನಾವು ಸ್ಥಳವನ್ನು ನಿಂತದೆಂದು ನಿರ್ಧರಿಸಬಹುದಾಗಿದೆ ಈ ಶ್ಲೋಕವನ್ನು ಉದಾಹರಣೆ ಮಾಡಿ ಅದರ ಮೇಲೆ ಸಂಸ್ಕೃತದಲ್ಲಿ ಟೀಕೆ ಆರಂಭಿಸಿದರು ಇಲ್ಲಿ ಅಲಂಕಾರ ಅರ್ಥಾಂತರ ಗುಣವದ್ ವಸ್ತು ಸಂಸರ್ಗಾದ್ ಯಾತಿನಿ ಚೋತಿ ಗೌರವಂ ಇತ್ಯಾದಿಯಾಗಿ ಪ್ರಕೃತಾನ್ವಯ ಈ ವ್ಯಾಖ್ಯಾನವಾದ ಮೇಲೆ ಶಾಸ್ತ್ರಿಗಳು ಹೇಳಿದರು ಇದು ನಮ್ಮ ಇಂಡಿಯಾ ದೇಶಕ್ಕೆ ಈ ಹೊತ್ತು ತತ್ವ ಆಯಾ ಕ್ಷಣದ ಅನುಕೂಲವನ್ನು ಯೋಚಿಸುವವರು ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುವವರು ಲಾಭವೇ ನೀತಿಯೆಂದು ನಡೆಯುವವರು ಯಾವ ದೇಶದಲ್ಲಿ ಪ್ರಮುಖರಾಗಿರುತ್ತಾರೋ ಆ ದೇಶಕ್ಕೆ ಕ್ಷೇಮವಾಗಲಾರದು ನೀರು ಕಾಡು ಮರಳು ಇವೆಲ್ಲ ಸ್ಥಾನವನ್ನು ಬದಲಾಯಿಸಿಕೊಳ್ಳುತ್ತವೆ ಪರ್ವತಗಳು ಸ್ಥಿರವಾಗಿ ನಿಂತು ಮಾರ್ಗದರ್ಶಕವಾಗುತ್ತವೆ ಒಂದು ತತ್ವಕ್ಕಾಗಿ ನಿಲ್ಲುವ ಜನ ಯಾವ ದೇಶದಲ್ಲಿರುತ್ತಾರೋ ಆ ದೇಶಕ್ಕೆ ಕ್ಷೇಮ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ವಾಲ್ಮೀಕಿ ಋಷಿಗಳು ಶ್ರೀರಾಮನನ್ನು ಧೈರ್ಯೇಣ ಹಿಮವಾನಿವ ಎಂದು ನಾವು ಒಂದು ತತ್ವಕ್ಕಾಗಿ ಬದುಕಬೇಕು ಹಾಗಲ್ಲದೆ ಗಾಳಿ ಬೀಸಿದ ಕಡೆ ಹೋಗುತ್ತಿದ್ದರೆ ಕ್ಷೇಮದ ಮಾತು ಹಾಗಿರಲಿ ನಮ್ಮ ಶೀಲವೇ ನಾಶವಾಗುತ್ತದೆ ನಮ್ಮ ಜೀವವೇ ಭ್ರಷ್ಟವಾಗುತ್ತದೆ ಈ ಹೊತ್ತು ನಮ್ಮ ದೇಶದ ಪ್ರಮುಖರಲ್ಲಿ ಗಾಂಧಿಯವರೊಬ್ಬರನ್ನು ವಿನಾಯಿಸಿದರೆ ಮಿಕ್ಕ ಎಷ್ಟು ಮಂದಿಯ ವಿಷಯದಲ್ಲಿ ನಾವು ನಿವೇಶ ಶೈಲಾನಾಂ ಎಂದು ಹೇಳಲಾದೀತು ಈ ಉಪನ್ಯಾಸ ಮುಗಿಯುವ ವೇಳೆಗೆ ಕತ್ತಲಾಗುತ್ತಾ ಬಂತು ಶಾಸ್ತ್ರಿಗಳ ತುಂಬಾ ಇಳಿದು ಹೋಗಿದವು ಅಲ್ಲಿಗೆ ಮಾತು ನಿಲ್ಲಿಸತಕ್ಕದ್ದೆಂದು ವೆಂಕಟರಂಗರಾಯರು ಒತ್ತಾಯ ಅಲ್ಲಿಂದ ಮೂರು ನಾಲ್ಕು ದಿನ ಕಳೆದ ಬಳಿಕ ವೆಂಕಟರಂಗರಾಯರು ನಾನು ಒಂದು ತಕರಾರೆತ್ತಿದೆವು ಶಾಸ್ತ್ರಿಗಳೇ ಏನು ಕೆಲಸ ನೀವು ಮಾಡುತ್ತಿರುವುದು ಮೊನ್ನೆ ಸಂಜೆಯೇ ನೀವು ಮಾಡಿದ ವ್ಯಾಖ್ಯಾನ ಸಾವಿರ ಮಂದಿಯ ಸಭೆ ಕೇಳಬೇಕ್ ನಿಮ್ಮ ಪಾಂಡಿತ್ಯದ ಪ್ರಯೋಜನವು ನಮ್ಮ ಜನಕ್ಕೆ ದೊರೆಯಬೇಡವೆ ಗ್ರೀಕ್ ಕಾವ್ಯಗಳಿಗೆ ಇಂಗ್ಲಿಷ್ನಲ್ಲಿ ಗಿಲ್ಬರ್ಟ್ ಮರೇ ವಿದ್ವಾಂಸನು ಎಂಥಗಳನ್ನು ವಿವರಗಳನ್ನು ಬರೆದು ಲೋಕೋಪಕಾರ ಮಾಡಿದ್ದಾನೋ ಅಂತ ಸೇವೆಯನ್ನು ನಮ್ಮ ದೇಶದ ಕವಿಗಳಿಗೆ ಮಾಡುವ ಅಧಿಕಾರವನ್ನು ಭಗವಂತ ನಿಮಗೆ ಅನುಗ್ರಹಿಸಿದ್ದಾನೆ ನಮ್ಮ ಕಾವ್ಯ ನಾಟಕಗಳಿಗೆ ವಿವರಣೆ ಶೋಧನೆಗಳು ನಡೆದಲ್ಲದೆ ಸಂಸ್ಕೃತ ಸಾಹಿತ್ಯವು ಜಗತ್ತಿನಲ್ಲಿ ಜನದ ಆಧರಣೆ ಪಡೆಯುವ ಆಸೆಯಿಲ್ಲ ಶಾಸ್ತ್ರಿಗಳು ನಮ್ಮ ವಾದವನ್ನು ಅಂಗೀಕರಿಸಿದರು ಅವರು ಹೇಳಿದರು ನನ್ನ ಸಮಲ್ಲ ಈ ಕಡೆಯೇ ಇದೆ ನನಗೆ ಸಂತೋಷವಿರುವುದು ನೈಜವಾಗಿ ಕಾವ್ಯಪಾಠದಲ್ಲಿ ಅದಕ್ಕೆ ನನ್ನನ್ನು ಬಿಟ್ಟುಕೊಟ್ಟದೆ ಬಿಟ್ಟುಕೊಟ್ಟರೆ ಸಾಕಾಗಿದೆ ಯಾರಿಗೆ ಬೇಕಾಗಿದೆ ಸರ್ ಈ ವಿಟ್ಲಿ ಕಮಿಷನ್ನು ಈ ಹಾರಾಟ ಈ ರಾಜಕೀಯ ನನಗೆ ಸಾಕಾಗಿದೆ ಪೂರ್ವದ ಮಹನೀಯರ ಸಹವಾಸಕ್ಕೆ ನನ್ನು ಬಿಟ್ಟರೆ ನನ್ನ ಜನ್ಮ ಸಾರ್ಥಕವಾದೀತು ಎಂದುಕೊಳ್ಳುತ್ತೇನೆ ಏನು ಮಾಡಲಿ ಶಾಸ್ತ್ರಿಗಳ ತೀರ್ಥರೂಪರು ಶಂಕರನಾರಾಯಣ ಶಾಸ್ತ್ರಿಗಳು ರಾಮಾಯಣ ಪ್ರವಚನದಿಂದ ಪ್ರಸಿದ್ಧರಾಗಿದ್ದರು ಶಾಸ್ತ್ರಿಗಳವರಿಗೆ ರಾಮಾಯಣ ಶ್ರದ್ಧೆ ಕುಲಧನವಾಗಿ ಬಂದಿತ್ತೆನ್ನಬಹುದು ಶಾಸ್ತ್ರಿಗಳು ತಾವು ರಾಮಾಯಣದ ವಿವರಣೆಯನ್ನು ಕೈಕೊಳ್ಳುವುದು ಯುಕ್ತವೆನ್ ಯುಕ್ತವೆಂದು ಅದು ಅವರಿಗೆ ರಾಜಕೀಯದ ಮರುಭೂಮಿಯಲ್ಲಿ ಅವರು ಬೇಸಾಯ ಮಾಡಿದ್ದು ಸಾಕೆಂದು ಅವರಿಗೆ ಸಹಜವಾದ ಕಾರ್ಯಕ್ಷೇತ್ರ ಸಾಹಿತ್ಯವೆಂದು ವಾದಿಸುತ್ತಿದ್ದ ಸ್ನೇಹಿತರು ಹತ್ತಾರು ಮಂದಿ ಅವರಲ್ಲಿ ನಾನು ಒಬ್ಬ ಅವರು ತಮ್ಮದೇ ಆದ ವಿಶೇಷ ಶೈಲಿಯಲ್ಲಿ ನಮ್ಮ ಪ್ರಾಚೀನ ವಾಗ್ಮಯವನ್ನು ನವೀನ ಲೋಕಕ್ಕೆ ಗ್ರಾಹ್ಯವಾಗುವ ಭಾಷೆಯಲ್ಲಿ ಪ್ರತಿಪಾದಿಸುತ್ತೇ ಅವರ ಜೀವಿತ ಕರ್ತವ್ಯವೆಂದು ನಾನು ಆಗಾಗ ಆಜ್ಞಾಪನೆ ಮಾಡಿದ್ದುಂಟು ನಾನು ಹೀಗೆ ಹೇಳಿದಾಗ ಅವರು ನಾನು ರಾಮಾಯಣವನ್ನು ಚೆನ್ನಾಗಿ ಓದಿಯೇ ಇಲ್ಲವಲ್ಲ ಎಂದು ಸಬೂಬು ಹೇಳುತ್ತಿದ್ದರು ಅವರ ಕಾರಣವನ್ನು ನನ್ನ ಸಬೂಬು ಎಂದಿದ್ದೇನೆ ಶಾಸ್ತ್ರಿಗಳಿಗೆ ವಿಷಯಜ್ಞಾನದ ಕೊರತೆ ಎಷ್ಟು ಮಾತ್ರವೂ ಇದ್ದದ್ದಲ್ಲ ಅವರು ಸಂಸ್ಕೃತ ಶ್ರೀಮದ್ ರಾಮಾಯಣವನ್ನು ಪದೇ ಪದೇ ಬಹುಶಃ ದಿನಂಪ್ರತಿ ಆಲೋಡನೆಯಲ್ಲಿಟ್ಟುಕೊಂಡಿದ್ದರು ಸಂಸ್ಕೃತ ಮೂಲವನ್ನು ಓದುತ್ತಿದ್ದಾಗ ಆ ಪ್ರಕರಣವನ್ನು ಇತರ ಕವಿಗಳು ಹೇಗೆ ಹೇಗೆ ನಿರೂಪಿಸಿದ್ದಾರೆ ಎಂಬ ಕುತೂಹಲ ಅವರ ಮನಸ್ಸಿನಲ್ಲಿ ತಲೆದೋರುವುದು ಆ ಕೂಡಲೇ ತಮ್ಮ ಭಾರೆಯನ್ನು ಕರೆಯುವರು ಲಕ್ಷ್ಮೀ ಕಂಬರ್ ಈ ಸಂದರ್ಭದಲ್ಲಿ ಏನು ಬರೆದಿದ್ದಾರೆ ಓದು ಕೇಳೋಣ ಆಗ ಕಂಬರಾಮಾಯಣ ವಾಕ್ಯಗಳನ್ನು ಓದಿದ ಬಳಿಕ ತಮ್ಮ ಮಿತ್ರ ಆಗಿದ್ದ ಸಿಆರ್ ವಾಲ್ಮೀಕಿಯ ತಮಿಳು ತರ್ಜುಮೆಯಲ್ಲಿ ಹೇಗೆ ಬರೆದಿದ್ದಾರೆ ಎಂದು ನೋಡುವರು ಆಮೇಲೆ ಅದೇ ಪ್ರಕರಣವನ್ನು ಕಾಳಿಜಾಸನು ಹೇಗೆ ಪುನರ್ ಮಾಡಿದ್ದಾನೆ ಭವಭೂತಿ ಅದನ್ನು ಹೇಗೆ ನಿರ್ವಹಿಸಿದ್ದಾನೆ ಈ ರೀತಿ ವಿಸ್ತಾರವಾಗಿ ಸಂಚಾರ ಮಾಡುವರು ಬಳಿಕ ಇಷ್ಟರಾದವರೊಡನೆ ಪ್ರಕರಣವನ್ನು ಪುನಃ ಪ್ರತಿಪಾದನೆ ಮಾಡುವರು ಇದೆಲ್ಲಾ ನಾನು ಕಣ್ಣಾರೆ ಸಂಗತಿ